ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ವಿಜಯಿಗಳಾದರೂ ಅವರು ತಮ್ಮ ನಮಾಜಿನಲ್ಲಿ ಭಯಭಕ್ತಿ ತೋರುತ್ತಾರೆ ನಿರರ್ಥಕ ಕಾರ್ಯಗಳಿಂದ ದೂರವಿರುತ್ತಾರೆ ಧಕಾಸಿನ ನಿಯಮವನ್ನು ಪಾಲಿಸುತ್ತಾರೆ ತಮ್ಮ ಪತ್ನಿಯರ ಹಾಗೂ ತಮ್ಮ ಅಧೀನವಿರುವ ದಾಸಿಯರ ಹೊರತು ಇತರರಿಂದ ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳುತ್ತಾರೆ ಅವರಿಂದ ರಕ್ಷಿಸದಿದ್ದುದರಲ್ಲಿ ಅವರು ದೂಷಣೀಯರಲ್ಲ ಆದರೆ ಇದರ ಹೊರತು ಇನ್ನೇನಾದರೂ ಬಯಸುವವರೇ ಅತಿರೇಕವೆಸಗುವವರು ತಮ್ಮ ವಿಶ್ವಸ್ತ ಸತ್ತುಗಳನ್ನು ಹಾಗೂ ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ ಮತ್ತು ತಮ್ಮ ನಮಾಜಗಳನ್ನು ರಕ್ಷಿಸಿಕೊಳ್ಳುತ್ತಾರೆ ಇವರೇ ವಾರಿಸುದಾರರು ವಾರಿಸಿನಲ್ಲಿ ಮಹೋನ್ನತ ಸ್ವರ್ಗ ಮತ್ತು ಅದರಲ್ಲಿ ಸದಾ ವಾಸಿಸುವರು ನಾವು ಮಾನವನನ್ನು ಮಣ್ಣಿನ ತತ್ವದಿಂದ ಸೃಷ್ಟಿಸಿದೆವು ತರುವಾಯ ಅದನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ತೊಟ್ಟಿಕ್ಕಿದ ಹನಿಯಾಗಿ ಮಾರ್ಪಡಿಸಿದೆವು ಅನಂತರ ಆ ಹನಿಗೆ ಮಾಂಸಪಿಂಡದ ರೂಪ ಕೊಟ್ಟೆವು ಆ ಬಳಿಕ ಮಾಂಸಪಿಂಡವನ್ನು ಮಾಂಸಖಂಡವನ್ನಾಗಿ ಮಾಡಿದೆವು ಆಮೇಲೆ ಮಾಂಸಖಂಡವನ್ನು ಎಲುಬುಗಳಾಗಿ ಮಾಡಿದೆವು ತರುವಾಯ ಎಲುಬುಗಳ ಮೇಲೆ ಮಾಂಸ ತೊಡಿಸಿದೆವು ಆ ಅದನ್ನೊಂದು ಬೇರೆಯ ಸೃಷ್ಟಿಯನ್ನಾಗಿ ಮಾಡಿ ನಿಲ್ಲಿಸಿದೆವು ಅಲ್ಲಾಹನು ಮಹಾಸಮೃದ್ಧನು ಸಕಲ ಶಿಲ್ಪಿಗಳಿಗಿಂತ ಶ್ರೇಷ್ಠ ಶಿಲ್ಪಿ ಅದಾದ ಬಳಿಕ ನಿಮಗೆ ಖಂಡಿತವಾಗಿಯೂ ಸಾಯಲಿಕ್ಕಿದೆ ಮತ್ತೆ ಪುನರುತ್ಥಾನದ ದಿನ ಖಂಡಿತವಾಗಿಯೂ ನೀವು ಎಬ್ಬಿಸಲ್ಪಡುವಿರಿ ನಾವು ನಿಮ್ಮ ಮೇಲ್ಭಾಗದಲ್ಲಿ ಏಳು ಮಾರ್ಗಗಳನ್ನು ರಚಿಸಿದೆವು ಸೃಷ್ಟಿಸುವ ಕಾರ್ಯದ ಬಗ್ಗೆ ನಾವೇನು ಅಜ್ಞರಾಗಿರಲಿಲ್ಲ ಮತ್ತು ನಾವು ಆಕಾಶದಿಂದ ಸರಿಯಾದ ಲೆಕ್ಕ ಪ್ರಕಾರ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಸುರಿಸಿದೆವು ಮತ್ತು ಅದನ್ನು ನೆಲದಲ್ಲಿ ನಿಲ್ಲಿಸಿಬಿಟ್ಟೆವು ನಾವು ಹೇಗೆ ಅದನ್ನು ಅದನ್ನು ಅದೃಶ್ಯಗೊಳಿಸಬಲ್ಲೆವು ತರುವಾಯ ಆ ನೀರಿನ ಮೂಲಕ ನಾವು ನಿಮಗಾಗಿ ಖರ್ಜೂರ ಮತ್ತು ದ್ರಾಕ್ಷಾ ತೋಟಗಳನ್ನುಂಟು ಮಾಡಿದೆವು ಈ ತೋಟಗಳಲ್ಲಿ ನಿಮಗಾಗಿ ರುಚಿಕರವಾದ ಅನೇಕ ಫಲಗಳಿವೆ ಮತ್ತು ನೀವು ಅವುಗಳಿಂದ ಆಹಾರ ಪಡೆಯುತ್ತೀರಿ ಮತ್ತು ಸಿನಾಯಿ ಪರ್ವತದಲ್ಲಿ ಬೆಳೆಯುವ ಮರವನ್ನು ನಾವು ಸೃಷ್ಟಿಸಿದೆವು ಅದು ಎಣ್ಣೆಯನ್ನು ತಿನ್ನುವರಿಗಾಗಿ ಪದಾರ್ಥವನ್ನು ಹೊತ್ತು ಬೆಳೆಯುತ್ತದೆ ವಾಸ್ತವದಲ್ಲಿ ಜಾನುವಾರುಗಳಲ್ಲಿಯೂ ನಿಮಗೊಂದು ಪಾಠವಿದೆ ಅವುಗಳ ಉದರದೊಳಗೆ ಏನಿರುವುದೋ ಅದರಿಂದಲೇ ನಾವು ನಿಮಗೊಂದು ವಸ್ತುವನ್ನು ಕುಡಿಸುತ್ತೇವೆ ಮತ್ತು ನಿಮಗೆ ಅವುಗಳಲ್ಲಿ ಬೇರೆ ಅನೇಕ ಪ್ರಯೋಜನಗಳು ಇವೆ ಅವುಗಳನ್ನು ನೀವು ತಿನ್ನುತ್ತೀರಿ ಮತ್ತು ಅವುಗಳ ಮೇಲೂ ನಾವೆಗಳ ಮೇಲೂ ನೀವು ಸವಾರಿ ಮಾಡುತ್ತೀರಿ ನಾವು ನೂಹರನ್ನು ಒಂದು ಜನಾಂಗದ ಕಡೆಗೆ ರವಾನಿಸಿದೆವು ಅವರು ಹೀಗೆಂದರು ನನ್ನ ಜನಾಂಗದವರೇ ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿ ಅವನ ಹೊರತು ನಿಮಗೆ ಇನ್ನಾವ ಆರಾಧ್ಯ ಇಲ್ಲ ನೀವು ಭಯಪಡುವುದಿಲ್ಲವೇ ಸತ್ಯವನ್ನು ನಿಷೇಧಿಸಿದ ಅವರ ಜನಾಂಗದ ಸರದಾರರು ಹೀಗೆ ಹೇಳತೊಡಗಿದರು ಇವನು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಯನಲ್ಲದೆ ಇನ್ನೇನೂ ಅಲ್ಲ ನಿಮ್ಮ ಮೇಲೆ ಹಿರಿಮೆಯನ್ನು ಗಳಿಸುವುದೇ ಇವನ ಉದ್ದೇಶ ಅಲ್ಲಾಹನು ಕಳುಹಿಸಲು ಇಚ್ಛಿಸಿದರೆ ದೇವಚರರನ್ನು ಕಳುಹಿಸುತ್ತಿದ್ದನು ಮಾನವರು ಸಂದೇಶವಾಹಕರಾಗಿ ಬಂದರೆಂಬ ಇಂತಹ ವಿಷಯವನ್ನು ನಾವು ನಮ್ಮ ಪೂರ್ವೀಕರ ಕಾಲದಲ್ಲೆಂದು ಕೇಳಿಯೇ ಇರಲಿಲ್ಲ ಏನೂ ಇಲ್ಲ ಇವನಿಗೆ ಸ್ವಲ್ಪ ಹುಚ್ಚು ಹಿಡಿದಿದೆ ಸ್ವಲ್ಪ ಕಾಲ ಕಾದು ನೋಡಿರಿ ಗುಣವಾಗಲೂ ಬಹುದು ನೋಹು ಹೇಳಿದರು ನನ್ನ ಪ್ರಭು ಇವರು ನನ್ನನ್ನು ಸಿರೂದರಿಂದ ಇನ್ನು ನೀನೆ ನನಗೆ ಸಹಾಯ ಮಾಡು ನಾವು ಅವರ ಮೇಲೆ ಈ ರೀತಿ ದಿವ್ಯ ಬೋಧನೆ ನಮ್ಮ ಮೇಲ್ನೋಟದಲ್ಲಿ ಮತ್ತು ನಮ್ಮ ದಿವ್ಯ ಪ್ರಕಾರ ನಾವಿಗೆನ್ನು ತಯಾರಿಸಿರಿ ಅನಂತರ ನಮ್ಮ ಆಜ್ಞೆ ಬಂದಾಗ ಹಾಗೂ ಬಟ್ಟೆಯು ಉಕ್ಕೇರಿದಾಗ ಪ್ರತಿಯೊಂದು ವಿಧದ ಪ್ರಾಣಿಗಳಿಂದ ಒಂದೊಂದು ಜೊತೆ ತೆಗೆದುಕೊಂಡು ಅದರಲ್ಲಿ ಹತ್ತಿಕೊಳ್ಳಿರಿ ಯಾರ ವಿರುದ್ಧ ಮೊದಲೇ ತೀರ್ಮಾನವಾಗಿ ಬಿಟ್ಟಿದೆಯೋ ಅವರನ್ನು ಬಿಟ್ಟು ನಿಮ್ಮ ಬಂಧುಗಳನ್ನು ಜೊತೆಗೆ ಕರೆದುಕೊಳ್ಳಿರಿ ಮತ್ತು ಅಕ್ರಮಿಗಳ ವಿಷಯದಲ್ಲಿ ನನ್ನೊಡನೆ ಏನು ಹೇಳಬಾರದು ಇವರಿನ್ನು ಮುಳುಗಲಿದ್ದಾರೆ ಅನಂತರ ನೀವು ನಿನ್ನ ಜತೆಗಾರರ ಸಹಿತ ನಾವೆಯ ಮೇಲೆ ಏರಿದಾಗ ಅಕ್ರಮಿಗಳಿಂದ ನಮ್ಮನ್ನು ಪಾರುಗೊಳಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು ಎಂದು ಹೇಳಿರಿ ಮತ್ತು ನನ್ನ ಪ್ರಭು ನನ್ನನ್ನು ಸಮೃದ್ಧಿಯಿಂದ ಕೂಡಿದ ಸ್ಥಳದಲ್ಲಿ ಇಳಿಸು ನೀನು ಅತ್ಯುತ್ತಮ ಸ್ಥಾನ ಒದಗಿಸುವವನಾಗಿರುವೆ ಎಂದು ಹೇಳಿರಿ ಈ ಕಥೆಯಲ್ಲಿ ದೊಡ್ಡ ನಿದರ್ಶನಗಳಿವೆ ಮತ್ತು ತತ್ವಪರೀಕ್ಷೆಯನ್ನಂತೂ ನಾವು ಮಾಡಿಯೇ ತೀರುತ್ತೇವೆ ಅವರ ತರುವಾಯ ನಾವು ಇನ್ನೊಂದು ಯುಗದ ಜನಾಂಗವನ್ನು ಎಬ್ಬಿಸಿದೆವು ಆ ಬಳಿಕ ಅವರಲ್ಲಿಗೆ ಅವರ ಜನಾಂಗದವರೇ ಆದ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದೆವು ಅವರು ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿ ನಿನಗೆ ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ ನೀವೇನು ಭಯಪಡುವುದಿಲ್ಲವೇ ಎಂದು ಅವರಿಗೆ ಕರೆ ಸತ್ಯವನ್ನು ನಿಷೇಧಿಸಿದವರು ಪರಲೋಕದ ಸಂದರ್ಶನವನ್ನು ಸುಳ್ಳಾಗಿಸಿದವರು ಲೌಕಿಕ ಜೀವನದಲ್ಲಿ ನಾವು ಸಂಪನ್ನಗೊಳಿಸಿದ್ದವರೂ ಆದ ಆ ಜನಾಂಗದ ಸರದಾರರು ಹೀಗೆ ಹೇಳತೊಡಗಿದರು ಈತನು ನಿಮ್ಮಂತೆಯೇ ಇರುವ ಒಬ್ಬ ಮಾನವನಲ್ಲದೆ ಬೇರೇನೂ ಅಲ್ಲ ನೀವು ತಿನ್ನುವುದನ್ನೇ ಇವನು ತಿನ್ನುತ್ತಾನೆ ನೀವು ಕುಡಿಯುವುದನ್ನೇ ಇವನು ಕುಡಿಯುತ್ತಾನೆ ಈಗ ನೀವು ನಿಮ್ಮಂತೆಯೇ ಇರುವ ಒಬ್ಬ ಮಾನವನ ಆಜ್ಞಾನುಸರಣೆಯನ್ನು ಸ್ವೀಕರಿಸಿದರೆ ಖಂಡಿತವಾಗಿಯೂ ನೀವು ನಷ್ಟದಲ್ಲೇ ಇರುವಿರಿ ನೀವು ಸತ್ತು ಮಣ್ಣಾಗಿ ಹೋದ ಮತ್ತು ಅಸ್ಥಿಪಂಜರವಾಗಿ ಬಿಟ್ಟ ಬಳಿಕ ನೀವು ಸಮಾಧಿಗಳಿಂದ ಹೊರತೆಗೆಯಲ್ಪಡುವಿರೆಂದು ಇವನು ನಿಮಗೆ ತಿಳಿಸುತ್ತಿದ್ದಾನೆಯೇ ಅಸಾಧ್ಯ ನಿಮಗೆ ನೀಡಲಾಗುತ್ತಿರುವ ಈ ವಾಗ್ದಾನೀರಾ ಅಸಾಧ್ಯವಾದುದು ಜೀವನವೆಂದರೆ ಕೇವಲ ಈ ಲೋಕದ ಜೀವನವಲ್ಲದೆ ಮತ್ತೇನೂ ಇಲ್ಲ ಇಲ್ಲೇ ನಾವು ಇಲ್ಲೇ ಬದುಕಬೇಕಾಗಿದೆ ಖಂಡಿತವಾಗಿಯೂ ನಾವು ಎಬ್ಬಿಸಲ್ಪಡುವವರಲ್ಲ ಈತ ಅಲ್ಲಾಹನ ಹೆಸರಲ್ಲಿ ಬರಿಯ ಸುಳ್ಳು ಸೃಷ್ಟಿಸುತ್ತಿದ್ದಾನೆ ನಾವೆಂದಿಗೂ ಇವನನ್ನು ನಂಬುವವರಲ್ಲ ಸಂದೇಶವಾಹಕರು ಹೇಳಿದರು ನನ್ನ ಪ್ರಭು ಇವರು ನನ್ನನ್ನು ಸುಳ್ಳಾಗಿಸಿರುವುದರಿಂದ ಈಗ ನೀನೇ ನನಗೆ ಸಹಾಯ ಮಾಡು ಉತ್ತರ ಬಂತು ಇವರು ತಮ್ಮ ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪಡುವ ಸಮಯ ಸಮೀಪಿಸಿದೆ ಕೊನೆಗೆ ಸಂಪೂರ್ಣ ನ್ಯಾಯದೊಂದಿಗೆ ಒಂದು ಮಹಾ ಕೋಲಾಹಲವು ಅವರನ್ನು ಬಿಗಿ ಹಿಡಿದು ಬಿಟ್ಟಿತು ಮತ್ತು ನಾವು ಅವರನ್ನು ಕಸವನ್ನಾಗಿ ಮಾಡಿ ಒಗೆದು ಬಿಟ್ಟೆವು ಅಕ್ರಮಿ ಜನಾಂಗ ತೊಲಗಲಿ ಸರ್ವಾಯ ನಾವು ಅವರ ಬಳಿಕ ಇತರ ಜನಾಂಗಗಳನ್ನು ಎಬ್ಬಿಸಿದೆವು ಯಾವ ಜನಾಂಗವೂ ತನ್ನ ಅವಧಿಗಿಂತ ಮುಂಚೆ ಕೊನೆಗೊಳ್ಳಲೂ ಇಲ್ಲ ಆ ಬಳಿಕ ಉಳಿಯಲೂ ಇಲ್ಲ ಸರ್ವಾಯ ನಾವು ನಿರಂತರವಾಗಿ ನಮ್ಮ ಸಂದೇಶವಾಹಕರನ್ನು ಕಳುಹಿಸಿದೆವು ಯಾವೆಲ್ಲ ಜನಾಂಗಗಳ ಬಳಿಗೆ ಅದರ ಸಂದೇಶವಾಹಕರು ಬಂದರೋ ಆ ಎಲ್ಲ ಜನಾಂಗಗಳು ತಮ್ಮ ಸಂದೇಶವಾಹಕರನ್ನು ಸುಳ್ಳಾಗಿಸಿಬಿಟ್ಟವು ಮತ್ತು ನಾವು ಒಂದರ ಹಿಂದೆ ಇನ್ನೊಂದರಂತೆ ಆ ಜನಾಂಗಗಳನ್ನು ನಾಶ ಹೋದೆವು ಅವರನ್ನು ನಾವು ಕೇವಲ ಕಥೆಯಾಗಿ ಮಾಡಿಬಿಟ್ಟೆವು ಶಾಪವಿರಲಿ ವಿಶ್ವಾಸವಿಧಿಸದ ಜನಾಂಗಗಳಿಗೆ ಅನಂತರ ನಾವು ಮೂಸ ಮತ್ತು ಅವರ ಸಹೋದರ ಹಾರೋನರನ್ನು ನಮ್ಮ ನಿದರ್ಶನಗಳೊಂದಿಗೆ ಹಾಗೂ ಸುವ್ಯಕ್ತ ಪ್ರಮಾಣ ಸಹಿತ ಸಿರಅನ್ ಹಾಗೂ ಅವನ ಆಸ್ಥಾನಿಕರ ಕಡೆಗೆ ಕಳುಹಿಸಿದೆವು ಆದರೆ ಅವರು ಅಹಂಕಾರ ತೋರಿದರು ಅವರೊಂದು ಉದ್ದಟ್ಟ ಜನಾಂಗವಾಗಿದ್ದರು ಅವರು ಹೀಗೆಂದರು ನಾವು ನಮ್ಮಂತೆಯೇ ಇರುವ ಇಬ್ಬರ ಮೇಲೆ ವಿಶ್ವಾಸವಿಧಿಸಬೇಕೇ ಅದರಲ್ಲೂ ಅವರು ನಮ್ಮ ದಾಖ್ಯದಲ್ಲಿರುವ ಜನಾಂಗದವರು ಆ ಪ್ರಕಾರ ಅವರು ಇಬ್ಬರನ್ನು ಸುಳ್ಳಾಗಿಸಿ ಬಿಟ್ಟರು ಮತ್ತು ನಾಶ ಹೊಂದುವವರಲ್ಲಿ ಸೇರಿ ಜನರು ಸನ್ಮಾರ್ಗದರ್ಶನ ಪಡೆಯಲೆಂದು ಮೂಸಾರಿಗೆ ಗ್ರಂಥವನ್ನು ದಯಪಾಲಿಸಿದೆವು ಮರಿಯಮರ ಪುತ್ರ ಮತ್ತು ಅವರ ಮಾತೆಯನ್ನು ನಾವು ಒಂದು ನಿದರ್ಶನವನ್ನಾಗಿ ಮತ್ತು ಅವರನ್ನು ಒಂದು ಉನ್ನತ ಪೀಠಭೂಮಿಯಲ್ಲಿರಿಸಿದೆವು ಅದು ನೆಮ್ಮದಿಯ ಸ್ಥಾನವಾಗಿತ್ತು ಅದರಲ್ಲಿ ಚಿಲುಮೆಗಳು ಹರಿಯುತ್ತಿದ್ದವು ಸಂದೇಶವಾಹ ಶುದ್ಧ ವಸ್ತುಗಳನ್ನು ಉಣ್ಣಿರಿ ಮತ್ತು ಸತ್ಕರ್ಮಗಳನ್ನು ಮಾಡಿರಿ ನಿಶ್ಚಯವಾಗಿಯೂ ನೀವು ಮಾಡುವುದೆಲ್ಲವನ್ನು ನಾನು ಚೆನ್ನಾಗಿ ಅರಿಯುತ್ತೇನೆ ಮತ್ತು ನಿಶ್ಚಯವಾಗಿಯೂ ನಿಮ್ಮ ಈ ಸಮುದಾಯವು ಒಂದೇ ಸಮುದಾಯವಾಗಿದೆ ಮತ್ತು ನಾನು ನಿಮ್ಮ ಪ್ರಭುವಾಗಿರುತ್ತೇನೆ ಆದುದರಿಂದ ನನ್ನನ್ನೇ ಭಯಪಡಿ ಆದರೆ ಆ ಬಳಿಕ ಜನರು ತಮ್ಮ ಧರ್ಮವನ್ನು ಪರಸ್ಪರ ತುಂಡು ತುಂಡು ಮಾಡಿಬಿಟ್ಟರು ಪ್ರತಿಯೊಂದು ವರ್ಗವೂ ತನ್ನ ಬಳಿ ಇರುವುದರಲ್ಲೇ ಮಗ್ನವಾಗಿದೆ ಸರಿ ಹಾಗಾದರೆ ಅವರನ್ನು ಬಿಟ್ಟು ಒಂದು ನಿಶ್ಚಿತ ಅವಧಿಯವರೆಗೆ ತಮ್ಮ ಅನಾಸ್ಥೆಯಲ್ಲಿ ಬಿದ್ದಿರಲಿ ನಾವು ಇವರಿಗೆ ಸಂತಾನ ಸಂಪತ್ತುಗಳ ಮೂಲಕ ಸಹಾಯ ಮಾಡುತ್ತಿರುವುದನ್ನು ಇವರು ತಮಗೆ ಒಳಿತುಗಳನ್ನು ಕೊಡುವುದರಲ್ಲೇ ನಾವು ನಿರತರಾಗಿದ್ದೇವೆಂದು ತಿಳಿಯುತ್ತಿದ್ದಾರೆಯೇ ಇಲ್ಲ ಅವರಿಗೆ ಇದರ ವಾಸ್ತವಿಕತೆಯ ಪ್ರಜ್ಞೆಯಿಲ್ಲ ವಾಸ್ತವದಲ್ಲಿ ತಮ್ಮ ಪ್ರಭುವಿನ ಭಯದಿಂದ ಭೀತರಾಗಿರುವವರು ತಮ್ಮ ಪ್ರಭುವಿನ ನಿದರ್ಶನಗಳ ಮೇಲೆ ವಿಶ್ವಾಸವಿರಿಸುವವರು ತಮ್ಮ ಪ್ರಭುವಿನೊಂದಿಗೆ ಯಾರನ್ನೂ ಭಾಗಿದಾರರಾಗಿ ಮಾಡದವರು ಮತ್ತು ಕೊಡುವುದನ್ನು ಕೊಟ್ಟು ತಮ್ಮ ಪ್ರಭುವಿನ ಕಡೆಗೆ ಮರಳಬೇಕಾಗಿದೆ ಎಂಬ ಪ್ರಜ್ಞೆಯಿಂದ ಕಂಪಿಸುತ್ತಿರುವ ಹೃದಯಗಳಿರುವವರು ಅವರೇ ಒಲಿತುಗಳ ಕಡೆಗೆ ಧಾವಿಸುವವರು ಮತ್ತು ಸ್ಪರ್ಧಿಸಿ ಅವುಗಳನ್ನು ಪಡೆದುಕೊಳ್ಳುವವರು ನಾವು ಯಾವ ವ್ಯಕ್ತಿಗೂ ಅವನ ಶಕ್ತಿಗೆ ಮೀರಿದ ಕಷ್ಟ ಕೊಡುವುದಿಲ್ಲ ನಮ್ಮ ಬಳಿಯಲ್ಲೊಂದು ಗ್ರಂಥವಿದೆ ಅದು ಪ್ರತಿಯೊಬ್ಬನ ವಿಷಯವನ್ನು ನಿಖರವಾಗಿ ತಿಳಿಸಿ ಬಿಡುವಂತಹದ್ದಾಗಿದೆ ಹೇಗಿದ್ದರೂ ಜನರ ಮೇಲೆ ಅಕ್ರಮವೆಸಗಲಾಗದು ಆದರೆ ಇವರು ಈ ವಿಷಯದ ಬಗ್ಗೆ ಅಜ್ಞರಾಗಿದ್ದಾರೆ ಮತ್ತು ಇವರ ಕರ್ಮಗಳು ಮೇಲೆ ಹೇಳಲಾಗಿರುವ ಆ ಕ್ರಮದಿಂದ ಭಿನ್ನವಾಗಿದೆ ನಾವು ಅವರ ವಿಲಾಸ ಪ್ರಿಯರನ್ನು ಯಾತನೆಯಲ್ಲಿ ಹಿಡಿದು ಬಿಟ್ಟರೆ ಅವರು ರೋಧಿಸುವವರೆಗೂ ತಮ್ಮ ಈ ಕೃತ್ಯವನ್ನು ಮಾಡುತ್ತಲೇ ಸಾಗುವರು ಈಗ ನಿಲ್ಲಿಸಿರಿ ನಿಮ್ಮ ಗೋಲಾಟವನ್ನು ನಮ್ಮ ಕಡೆಯಿಂದ ನಿಮಗಿನ್ನೂ ಯಾವ ಸಹಾಯವೂ ಸಿಗಲಾರದು ನನ್ನ ವಚನಗಳನ್ನು ನಿಮಗೆ ಓದಿ ಹೇಳುತ್ತಿದ್ದಾಗ ನೀವು ಸಂದೇಶವಾಹಕರ ಸ್ವರ ಕೇಳಿದೊಡನೆ ಹಿಂದಿರುಗಿ ಓಡುತ್ತಿದ್ದೀರಿ ನಿಮ್ಮ ಅಹಂಕಾರದಿಂದಾಗಿ ಅವರನ್ನು ಕಡೆಗಣಿಸುತ್ತಿದ್ದೀರಿ ನಿಮ್ಮ ಪಡೆ ಅವರ ಬಗ್ಗೆ ಅಸಂಬದ್ಧ ಮಾತುಗಳನ್ನಾಡುತ್ತಿದ್ದೀರಿ ಇವರೆಂದೂ ಈ ವಚನದ ಬಗ್ಗೆ ವಿವೇಚಿಸಲಿಲ್ಲವೇ ಅಥವಾ ಇವರ ಪೂರ್ವಜರ ಬಳಿಗೆ ಎಂದೂ ಬಂದಿರದಂತಹ ವಿಷಯವನ್ನೇನಾದರೂ ಅವರು ತಂದಿರುವರೆ ಅಥವಾ ಇವರಿಗೆ ತಮ್ಮ ಸಂದೇಶವಾಹಕರ ಪರಿಚಯವಿರಲಿಲ್ಲವೇ ಅಪರಿಚಿತ ವ್ಯಕ್ತಿಯಾದ ಕಾರಣ ಅವರನ್ನು ನಿರಾಕರಿಸುತ್ತಿರುವರೆ ಅಥವಾ ಅವರಿಗೆ ಹುಚ್ಚು ಹಿಡಿದಿದೆ ಎಂದು ಇವರು ಹೇಳುತ್ತಿರುವ ವಾಸ್ತವದಲ್ಲಿ ಅವರು ಸತ್ಯವನ್ನೇ ತಂದಿದ್ದಾರೆ ಮತ್ತು ಸತ್ಯವೇ ಅವರಲ್ಲಿ ಹೆಚ್ಚಿನವರಿಗೆ ಅಪ್ರಿಯವಾಗಿದೆ ಒಂದು ವೇಳೆ ಸತ್ಯವು ಅವರ ಚಿತ್ತಾಕಾಂಕ್ಷೆಗಳನ್ನು ಹಿಂಬಾಲಿಸುತ್ತಿದ್ದರೆ ಭೂಮಿ ಆಕಾಶಗಳ ಮತ್ತು ಅವುಗಳಲ್ಲಿರುವ ಸಕಲ ವಸ್ತುಗಳ ವ್ಯವಸ್ಥೆಯು ಅಸ್ತವ್ಯಸ್ತವಾಗಿ ಬಿಡುತ್ತಿತ್ತು ಇಲ್ಲ ವಾಸ್ತವದಲ್ಲಿ ನಾವು ಅವರ ಸ್ವಂತ ಬೋಧನೆಯನ್ನೇ ಅವರ ಬಳಿಗೆ ತಂದಿದ್ದೇವೆ ಮತ್ತು ಅವರು ತಮ್ಮ ಬೋಧನೆಯಿಂದ ವಿಮುಖರಾಗುತ್ತಿದ್ದಾರೆ ನೀವು ಅವರಿಂದೇನಾದರೂ ಬೇಡುತ್ತಿರುವ ನಿಮಗಂತೂ ನಿಮ್ಮ ಪ್ರಭುವಿನ ಕೊಡುಗೆಯೇ ಶ್ರೇಷ್ಠವಾಗಿದೆ ಮತ್ತು ಅವನು ಅತ್ಯುತ್ತಮ ಅನ್ನದಾತನಾಗಿದ್ದಾನೆ ನೀವಂತೂ ಅವರನ್ನು ಸನ್ಮಾರ್ಗದ ಕಡೆಗೆ ಕರೆಯುತ್ತಿರುವಿರಿ ಆದರೆ ಪರಲೋಕದ ಮೇಲೆ ವಿಶ್ವಾಸ ವಿಧಿಸದವರು ಸನ್ಮಾರ್ಗದಿಂದ ಸರಿದು ನಡೆಯಲಿಚ್ಛಿಸುತ್ತಾರೆ ನಾವು ಇವರ ಮೇಲೆ ದಯ ತೋರಿದರೆ ಹಾಗೂ ಇವರು ಇಂದು ಸಿಲುಕಿ ಸಂಕಷ್ಟವನ್ನು ದೂರೀಕರಿಸಿದರೆ ಇವರು ತಮ್ಮ ಉದ್ದಟತನದಲ್ಲಿ ಸಂಪೂರ್ಣ ದಾಳಿಗೆಡುವರು ಇವರ ಅವಸ್ಥೆ ನಾವು ಇವರನ್ನು ಕಷ್ಟಕ್ಕೀಡು ಆದರೂ ಇವರು ತಮ್ಮ ಪ್ರಭುವಿನ ಮುಂದೆ ಬಾಗಲಿಲ್ಲ ಮತ್ತು ವಿನಮ್ರತೆ ತೋರಲಿಲ್ಲ ಕೊನೆಗೆ ನಾವು ಅವರ ಪಾಲಿಗೆ ಕಠಿಣ ಯಾತನೆಯ ಬಾಗಿಲನ್ನು ತೆರೆದು ಬಿಟ್ಟಾಗ ಇವರು ಆ ಸ್ಥಿತಿಯಲ್ಲಿ ಪ್ರತಿಯೊಂದು ಶುಭದ ಬಗ್ಗೆ ಹಠಾತ್ನೇ ನಿರಾಶರಾಗಿರುವುದನ್ನು ನೀವು ಕಾಣುವಿರಿ ನಿಮಗೆ ಶ್ರವಣ ಶಕ್ತಿ ದೃಕ್ಶಕ್ತಿ ಮತ್ತು ವಿಚಾರ ಮಾಡಲು ಮನಸ್ಸು ನೀಡಿದವನು ಅಲ್ಲಾಹನೇ ತಾನೆ ಆದರೆ ನೀವು ಅಲ್ಪವೇ ಕೃತಜ್ಞರಾಗುತ್ತೀರಿ ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿ ಅವನೇ ಅವನಿಗೆ ನೀವು ಅವನ ಕಡೆಗೆ ಒಟ್ಟುಗೂಡಿಸಲ್ಪಡುವಿ ಅವನೇ ಜೀವ ನೀಡುತ್ತಾನೆ ಮತ್ತು ಅವನೇ ಮರಣ ಕೊಡುತ್ತಾನೆ ರಾತ್ರಿ ಹಗಲುಗಳ ಆವರ್ತನವೂ ಅವನದೇ ಹಿಡಿತದಲ್ಲಿದೆ ನಿನಗೆ ಇದು ಅರ್ಥವಾಗುವುದಿಲ್ಲವೇ ಆದರೆ ಇವರು ಇವರ ಪೂರ್ವಜರು ಹೇಳಿದ್ದುದನ್ನೇ ಹೇಳುತ್ತಾರೆ ನಾವು ಸತ್ತು ಮಣ್ಣು ಮತ್ತು ಅಸ್ಥಿಪಂಜರವಾಗಿ ಬಿಟ್ಟ ನಮ್ಮನ್ನು ಪುನಃ ಜೀವಂತಗೊಳಿಸಿ ಎಬ್ಬಿಸಲಾದೀತೆ ಈ ವಾಗ್ದಾನಗಳನ್ನು ನಾವು ತುಂಬಾ ಕೇಳಿದ್ದೇವೆ ಮತ್ತು ನಮಗಿಂತ ಮುಂಚೆ ನಮ್ಮ ಪೂರ್ವಜರು ಕೇಳುತ್ತಲೇ ಬಂದಿದ್ದಾರೆ ಇವೆಲ್ಲ ಹಳೆಯ ಕಟ್ಟುಕತೆಗಳಲ್ಲದೆ ಇನ್ನೇನೂ ಅಲ್ಲ ಎಂದು ಇವರು ಹೇಳುತ್ತಾರೆ ನೀವು ಬಲ್ಲವರಾಗಿದ್ದರೆ ಈ ಭೂಮಿ ಮತ್ತು ಇದರೊಳಗಿರುವುದೆಲ್ಲವೂ ಯಾರದೆಂದು ಹೇಳಿರಿ ಎಂದು ಅವರೊಡನೆ ಕೇಳಿರಿ ಅವರು ಖಂಡಿತವಾಗಿಯೂ ಅಲ್ಲಾಹನದು ಎನ್ನುವರು ಹಾಗಾದರೆ ನೀವು ಪ್ರಜ್ಞಾವಂತರಾಗುವುದಿಲ್ಲವೇ ಎಂದು ಕೇಳಿರಿ ಸಪ್ತ ಗಗನಗಳ ಮತ್ತು ಮಹಾಸಿಂಹಾಸನದ ಒಡೆಯನಾರೆಂದು ಇವರನ್ನು ಕೇಳಿರಿ ಅವರು ಖಂಡಿತವಾಗಿಯೂ ಅಲ್ಲಾಹನೇ ಎನ್ನುವರು ಹಾಗಾದರೆ ನೀವೇಕೆ ಭಯಪಡುವುದಿಲ್ಲವೆಂದು ಕೇಳಿರಿ ಅವರೊಡನೆ ಕೇಳಿರಿ ಸಕಲ ವಸ್ತುಗಳ ಮೇಲೆ ಯಾರ ಪ್ರಭುತ್ವವಿದೆ ಎಲ್ಲರಿಗೂ ಆಶ್ರಯ ನೀಡುವವನು ಅವನ ವಿರುದ್ಧ ಆಶ್ರಯ ನೀಡಲು ಯಾರಿಗೂ ಸಾಧ್ಯವಿಲ್ಲದಂತಹವನು ಯಾರು ನಿನಗೆ ಗೊತ್ತಿದ್ದರೆ ಹೇಳಿರಿ ಅವರು ಖಂಡಿತವಾಗಿಯೂ ಈ ಗುಣಗಳು ಅಲ್ಲಾಹನಿಗೆ ಇವೆ ಎಂದು ಹೇಳುವರು ಹಾಗಾದರೆ ನೀವು ಮೋಸ ಹೋಗುವುದು ಹೇಗೆ ಎಂದು ಕೇಳಿರಿ ಸತ್ಯವೇನಿದೆಯೋ ಅದನ್ನು ನಾವು ಅವರ ಮುಂದೆ ತಂದಿದ್ದೇವೆ ಇವರು ಸುಳ್ಳುಗಾರರು ಎಂಬುದರಲ್ಲಿ ಏನೂ ಸಂಶಯವಿಲ್ಲ ಅಲ್ಲಾಹನು ಯಾರನ್ನೂ ತನ್ನ ಮಕ್ಕಳನ್ನಾಗಿ ಮಾಡಿಲ್ಲ ಅವನ ಜತೆ ಇನ್ನೊಬ್ಬ ದೇವನು ಇಲ್ಲ ಹಾಗಿರುತ್ತಿದ್ದರೆ ಪ್ರತಿಯೊಬ್ಬ ದೇವನು ತನ್ನ ಸೃಷ್ಟಿಯನ್ನು ತೆಗೆದುಕೊಂಡು ಬೇರೆ ಹೋಗಿಬಿಡುತ್ತಿದ್ದನು ಆ ಬಳಿಕ ಅವರು ಒಬ್ಬರ ಮೇಲೆ ಇನ್ನೊಬ್ಬರು ಆಕ್ರಮಣ ನಡೆಸುತ್ತಿದ್ದರು ಇವರು ಆಡುವ ಮಾತುಗಳಿಂದೆಲ್ಲ ಅಲ್ಲಾಹು ಪರಿಶುದ್ಧನಾಗಿರುತ್ತಾನೆ ಅವನು ರಹಸ್ಯವಾಗಿರುವುದನ್ನೂ ಬಹಿರಂಗವಾಗಿರುವುದನ್ನೂ ಬಲ್ಲವನು ಇವರ ಮಾಡುತ್ತಿರುವ ದೇವ ಸಹಭಾಗಿತ್ವದಿಂದ ಅವನು ಉನ್ನತನಾಗಿರುತ್ತಾನೆ ಸಂದೇಶವಾಹಕರೇ ಹೀಗೆ ಪ್ರಾರ್ಥಿಸಿರಿ ನನ್ನ ಪ್ರಭು ಇವರಿಗೆ ಎಚ್ಚರಿಕೆ ನೀಡಲಾಗುತ್ತಿರುವ ಆ ಯಾತನೆಯನ್ನು ನೀನು ನನ್ನ ಉಪಸ್ಥಿತಿಯಲ್ಲೇ ತಂದರೆ ಓ ನನ್ನ ಪ್ರಭು ನನ್ನನ್ನು ಈ ಅಕ್ರಮಿಗಳಲ್ಲಿ ಸೇರಿಸಬೇಡ ವಾಸ್ತವದಲ್ಲಿ ನಾವು ಅವರಿಗೆ ಎಚ್ಚರಿಕೆ ನೀಡುತ್ತಿರುವ ಆ ವಸ್ತುವನ್ನು ನಿಮ್ಮ ಕಣ್ಣ ಮುಂದೆಯೇ ತಂದು ಬಿಡುವ ಪೂರ್ಣ ಸಾಮರ್ಥ್ಯ ಹೊಂದಿದ್ದೇವೆ ಸಂದೇಶವಾಹಕರೇ ಕೆಡುಕನ್ನು ಅತ್ಯುತ್ತಮ ವಿಧಾನದಿಂದ ನೀಗಿಸಿರಿ ನಿಮ್ಮ ಮೇಲೆ ಅವರು ಹೊರಿಸುತ್ತಿರುವ ಆರೋಪಗಳನ್ನು ನಾವು ಚೆನ್ನಾಗಿ ಬಲ್ಲೆವು ಮತ್ತು ಹೀಗೆ ಪ್ರಾರ್ಥಿಸಿರಿ ನನ್ನ ಪ್ರಭು ನಾನು ಶೈತಾನರ ದುಷ್ಪ್ರೇರಣೆಗಳಿಂದ ನಿನ್ನ ಅಭಯ ಯಾಚಿಸುತ್ತೇನೆ ನನ್ನ ಪ್ರಭು ಅವರು ನನ್ನ ಬಳಿ ಸುಳಿಯುವುದರಿಂದಲೂ ನಾನು ನಿನ್ನ ಅಭಯ ಯಾಚಿಸುತ್ತೇನೆ ಇವರಲ್ಲಿ ಯಾರಿಗಾದರೂ ಮರಣ ಬಂದಾಗ ನನ್ನ ಪ್ರಭು ನಾನು ಬಿಟ್ಟು ಬಂದ ಲೋಕಕ್ಕೆ ನನ್ನನ್ನು ಮರಳಿ ಕಳುಹಿಸಿ ಇನ್ನು ನಾನು ಸತ್ಕರ್ಮ ಬೆಸಗುವ ನಿರೀಕ್ಷೆಯಿದೆ ಎಂದು ಹೇಳಲಾರಂಭಿಸುವವರೆಗೂ ಇವರು ತಮ್ಮ ಕುಕೃತ್ಯವನ್ನು ಬಿಡಲಾರರು ಎಷ್ಟು ಮಾತ್ರಕ್ಕೂ ಹಾಗಾಗದು ಇದು ಕೇವಲ ಅವನಡುವ ಮಾತು ಸಾಯುವ ಇವರೆಲ್ಲರ ಹಿಂದೆ ಇನ್ನೊಂದು ಜೀವನದ ದಿನದವರೆಗೆ ಬರ್ಜ ಮಧ್ಯಂತರ ಕಾಲಾವಧಿಯ ಅಡ್ಡ ಇದೆ ತರುವಾಯ ಕಹಳ ಉಡಲ್ಪಟ್ಟಾಗ ಅಂದು ಅವರ ನಡುವೆ ಯಾವುದೇ ಸಂಬಂಧ ಉಳಿಯಲಾರದು ಮತ್ತು ಅವರು ಪರಸ್ಪರವನ್ನು ವಿಚಾರಿಸಿಯೂ ನೋಡಲಾರರು ಆಗ ಯಾರ ತಕ್ಕಡಿಯ ತಟ್ಟೆಯು ಭಾರವಾಗಿರುವುದೋ ಅವರೇ ವಿಜಯಿಗಳಾಗುವರು ಯಾರ ತಟ್ಟೆ ಹಗುರವಿರುವುದೋ ಅವರೇ ತಮ್ಮನ್ನು ತಾವೇ ನಷ್ಟಕ್ಕೊಳಪಡಿಸಿಕೊಂಡವರಾಗಿರುವರು ಅವರು ಸದಾಕಾಲ ನರಕದಲ್ಲಿರುವರು ಅಗ್ನಿಯು ಅವರ ಮುಖದ ಚರ್ಮವನ್ನು ನೆಕ್ಕಿಬಿಡುವುದು ಮತ್ತು ಅವರ ದವಡೆಗಳು ಹೊರಕ್ಕೆ ಬಂದು ನನ್ನ ವಚನಗಳನ್ನು ನಿಮಗೆ ಓದಿ ಹೇಳಿದಾಗ ಅದನ್ನು ಸುಳ್ಳಾಗಿಸುತ್ತಿದ್ದವರು ನೀರೇ ಅಲ್ಲವೇ ಎಂದು ಅವರನ್ನು ಕೇಳಲಾಗುವುದು ಆಗ ಅವರು ನಮ್ಮ ಪ್ರಭು ನಮ್ಮ ದುರದೃಷ್ಟವು ನಮ್ಮನ್ನು ಆವರಿಸಿಕೊಂಡಿತ್ತು ನಿಜಕ್ಕೂ ನಾವು ಪಥಭೃಶರಾಗಿದ್ದೆವು ನಮ್ಮ ಪ್ರಭು ಇನ್ನು ನಮ್ಮನ್ನು ಇಲ್ಲಿಂದ ವಿಮೋಚಿಸಿ ಆ ಬಳಿಕವೂ ನಾವು ಅಪರಾಧ ಮಾಡಿದರೆ ಅಕ್ರಮಿಗಳಾಗುವೆವು ಎನ್ನುವರು ಆಗ ಅಲ್ಲಾಹು ತೊಲಗಿರಿ ಅದರಲ್ಲೇ ಬಿದ್ದುಕೊಂಡಿರಿ ಮತ್ತು ನನ್ನೊಡನೆ ಮಾತನಾಡಬೇಡಿರಿ ನನ್ನ ಕೆಲವು ಮಂದಿ ದಾಸರು ನಮ್ಮ ಪ್ರಭು ನಾವು ವಿಶ್ವಾಸವಿರಿಸಿದೆವು ನಮ್ಮನ್ನು ಕ್ಷಮಿಸಿ ನಮ್ಮ ಮೇಲೆ ದಯೆಕೋರು ನೀನು ಅತ್ಯುತ್ತಮ ಕರುಣಾನಿಧಿ ಆಗಿರುತ್ತಿ ಎಂದು ಹೇಳುತ್ತಿದ್ದಾಗ ನೀವು ಅವರನ್ನು ಅಪಹಾಸ್ಯ ಮಾಡಿದೀರಿ ಅವರ ಮೇಲಿನ ಹಟವು ನಿಮ್ಮನ್ನು ನನ್ನ ಅಸ್ತಿತ್ವವನ್ನೇ ಮರೆಯುವಂತೆ ಮಾಡಿತು ಮತ್ತು ನೀವು ಅವರನ್ನು ಕಂಡು ನಗುತ್ತಿದ್ದೀರಿ ಇಂದು ನಾನು ಅವರ ಸಹನೆಗೆ ಕೊಟ್ಟ ಫಲವೇನೆಂದರೆ ಅವರೇ ಯಶಸ್ವಿಗಳಾಗಿದ್ದಾರೆ ಎಂದು ಉತ್ತರ ಕೊಡುವನು ಅನಂತರ ಅಲ್ಲಾಹು ಅವರೊಡನೆ ಭೂಮಿಯಲ್ಲಿ ಎಷ್ಟು ವರ್ಷ ವಾಸಿಸಿದೀವಿ ಎಂದು ಕೇಳುವನು ಅದಕ್ಕೆ ಅವರು ಒಂದು ದಿನ ಅಥವಾ ದಿನದ ಒಂದಂಶ ಅಲ್ಲಿ ವಾಸಿಸುತ್ತಿದ್ದೆವು ಎಣಿಕೆ ಮಾಡುವವರನ್ನು ಕೇಳಿ ನೋಡಿ ಎನ್ನುವರು ಆಗ ಸ್ವಲ್ಪ ಹೊತ್ತೆ ತಂಗಿದ್ದಿರಷ್ಟೇ ನೀವು ಅದನ್ನು ಆಗ ತಿಳಿದಿರುತ್ತಿದ್ದರೆ ನೀವೇನು ನಾವು ನಿಮ್ಮನ್ನು ನಿರರ್ಥಕವಾಗಿ ಸೃಷ್ಟಿಸಿದ್ದೇವೆಂದು ನಿಮಗೆ ನಮ್ಮ ಕಡೆಗೆ ಮರಾಳಿಕೆ ಇಲ್ಲವೆಂದು ತಿಳಿದುಕೊಂಡಿದ್ದೀರಾ ಎಂದು ಹೇಳಲಾಗುವುದು ಅಲ್ಲಾಹನು ಸರ್ವೋನ್ನತನು ಯಥಾರ್ಥ ಸಾರ್ವಭೌಮನು ಅವನ ಹೊರತು ಇನ್ನಾವ ದೇವನೂ ಇಲ್ಲ ಮಹಾವಿಶ್ವ ಸಿಂಹಾಸನದ ಒಡೆಯ ಯಾರಾದರೂ ಅಲ್ಲಾಹನ ಜೊತೆಗೆ ಯಾವುದೇ ಆಧಾರ ಪ್ರಮಾಣಗಳಿಲ್ಲದ ಆರಾಧ್ಯನನ್ನು ಪ್ರಾರ್ಥಿಸಿದರೆ ಅವನ ಲೆಕ್ಕಾಚಾರ ಅವನ ಪ್ರಭುವಿನ ಬಳಿಯಲ್ಲಿದೆ ಇಂತಹ ಸತ್ಯ ಎಂದೆಂದಿಗೂ ಯಶಸ್ವಿಯಾಗಲಾರರು ಪೈಗಂಬರರೆ ಹೇಳಿರಿ ನನ್ನೊಡೆಯ ಕ್ಷಮಿಸು ಮತ್ತು ಕರುಣೆ ತೋರು ನೀನು ಸಕಲ ಕರುಣಾಳುಗಳಿಗಿಂತಲೂ ಉತ್ತಮ ಕರುಣಾಮಯಿಯಾಗಿರುತ್ತೀ